ಈಗ ಮಳೆ ಮೂಲಕ ಭೂಮಿಯಲ್ಲಿ ಬೀಜ ಅಥವಾ ಧಾನ್ಯದೊಳಗೆ ಜೀವರು ಯಾವ ರೀತಿಯಾಗಿ ಬರ್ತಾರೆ ಮತ್ತು ಪೃಥ್ವಿ ತತ್ವದಲ್ಲಿ ದೇವತೆಗಳು ಜೀವನನ್ನು ಯಾವ ರೀತಿಯಾಗಿ ಹೋಮಿಸ್ತಾರೆ ಅನ್ನೋ ಕ್ರಮವನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ಧರಣಿ ಎಂಬುದೇ ಅಗ್ನಿ ಸಂವತ್ಸರವೇ ಸಮಿಧೆ ಬಿಹಾಯ ಸವೇ ಪೋಗಿ ಇರುಳು ಉರಿ ದಿಶಾಂಗಾರವಾಂತರ ದಿಗ್ವಲಯ ಕಿಡಿಯು ವರುಷವೆಂಬ ಆಹುತಿಗಳಿಂದಲೇ ಮೆಚ್ಚಿಸಿ ಸಕಲರೊಳಗೆ ಸರ್ವರೂಪಾತ್ಮಕನ ಚಿಂತಿಸುತ್ತಾ ಮೊದಲಿಗೆ ಅಂಬರ ಆಯಿತು ಆಕಾಶ ಎರಡನೇದಾಗಿ ವಾರಿದ ಆಯಿತು ಈಗ ಜೀವ ಭೂಮಿಗೆ ಬರಬೇಕು ಇಲ್ಲಿ ಭೂಮಿನೇ ಅಗ್ನಿ ಸಂವತ್ಸರವೇ ಸಮಿದೆ ಆಕಾಶ ಹೊಗೆ ರಾತ್ರಿ ಜ್ವಾಲೆ ದಿಕ್ಕುಗಳು ಕೆಂಡ ವಿದಿಕ್ಕುಗಳು ಕಿಡಿ ಈ ರೀತಿಯಲ್ಲಿ ಅಗ್ನಿಯಲ್ಲಿ ಮಳೆ ನೀರಿನಲ್ಲಿರ್ತಕ್ಕಂಥ ಜೀವನನ್ನು ಹೋಮ ಮಾಡುವ ಮೂಲಕ ಭಗವಂತನನ್ನು ಮೆಚ್ಚಿಸ್ತಾರೆ ದೇವತೆಗಳು ಧರಣಿ ಎಂಬುದೇ ಅಗ್ನಿ ಅಲ್ಲಿ ನಿಯಾಮಕರೂಪ ಸಂಕರ್ಷಣ ಭೂಮಿಯನ್ನು ಅಗ್ನಿ ಅಂತ ದೇವತೆಗಳ ಆರಾಧನೆ ಮಾಡ್ತಾರೆ ಹೋಮ ಹವನಗಳಲ್ಲಿ ಅಗ್ನಿಯಲ್ಲಿ ಆಹುತಿ ಹೇಗೆ ಅರ್ಪಣೆ ಮಾಡ್ತಾರೋ ಅದೇ ರೀತಿಯಾಗಿ ಈ ಜೀವಾಕ್ಯ ಹೋಮದಲ್ಲಿ ದೇವತೆಗಳ ಸಾತ್ ಸಾತ್ವಿಕನಾಗಿರ್ತಕ್ಕಂಥ ಮಳೆ ನೀರಿನ ಮೂಲಕ ನೆಲದಲ್ಲಿ ಸೇರಿಸ್ತಾರೆ ಆದ್ದರಿಂದ ಭೂಮಿನೇ ಅಗ್ನಿ ಧರಣಿ ಎಂಬುದೇ ಅಗ್ನಿ ಅಂತ ರೀತಿಯಾಗಿ ಜೀವನಿಗೆ ಸ್ವರ್ಗದಿಂದ ಇಳಿದು ಮನುಷ್ಯನ ಸ್ತ್ರೀ ಗರ್ಭಕ್ಕೆ ಪ್ರಯಾಣ ಮಾಡುವಾಗ ಈ ಭೂಮಿ ಅನ್ನೋದು ನಿಲ್ದಾಣ ವಾರಿದ ಎರಡನೇ ನಿಲ್ದಾಣ ಈಗ ಮೂರನೇ ಸ್ಟೇಷನ್ ಅಥವಾ ನಿಲ್ದಾಣ ಇಲ್ಲಿ ಭೂಮಿ ಅಂತಂದರೆ ಭೂಮಿಗೆ ನಿಯಾಮಕ ಭಗವದ್ ರೂಪ ಸಂಕರ್ಷಣ ರೂಪಿ ಪರಮಾತ್ಮ ಅಂತ ತೊಗೋಬೇಕು ಜೀವನಿಗೆ ಭೂಮಿಯಲ್ಲಿ ಈ ಸಂಕರ್ಷಣ ರೂಪಿ ಪರಮಾತ್ಮನೇ ಆಶ್ರಯ ಇವನು ಭೂಮಿಯಲ್ಲಿ ಬೆಳಿತಕ್ಕಂಥ ಸಸ್ಯಗಳಲ್ಲಿ ಧಾನ್ಯಗಳಲ್ಲಿ ಜೀವನಿಗೆ ಆಶ್ರಯನಾಗಲಿ ಅಂಥೇಳಿ ದೇವತೆಗಳು ಆ ಸಂಕರ್ಷಣ ರೂಪಿ ಪರಮಾತ್ಮನ ಕುರಿತು ಉಪಾಸನೆ ಮಾಡ್ತಾರೆ ಇದೇ ಜೀವಹೋಮ ಯಜ್ಞಾದಿ ಸತ್ಕರ್ಮಗಳಿಂದ ಜೀವ ಸ್ವರ್ಗದಲ್ಲಿ ಸುಖ ಉಂಡು ಪುಣ್ಯ ವಿಶೇಷ ಎಲ್ಲ ತೀರಿದ ಮೇಲೆ ಸ್ವರ್ಗದಿಂದ ಆಕಾಶ ಮೇಘಮಂಡಲ ಮಾರ್ಗವಾಗಿ ಆ ಜೀವನನ್ನು ಮಳೆ ನೀರಿನ ಮೂಲಕ ಭೂಮಿಯಲ್ಲಿ ಸೇರಿಸಿ ಆ ಧಾನ್ಯಗಳಲ್ಲಿ ಅದು ಹಣ್ಣು ಹಂಪಲು ಗೆಡ್ಡೆ ಗೆಣಸು ದವಸ ಧಾನ್ಯ ಯಾವ್ದು ಬೇಕಾದಾಗಿರ್ಬೋದು ಅಲ್ಲಿ ಅವನನ್ನು ಭದ್ರವಾಗಿ ಆ ಸಂಕಷ್ಟರೂಪಿ ಪರಮಾತ್ಮನ ಅಧೀನದಲ್ಲಿ ಬಿಟ್ಟು ಆ ಜೀವನ ರಕ್ಷಣೆಗಾಗಿ ದೇವತೆಗಳು ಪ್ರಾರ್ಥನೆಯನ್ನು ಮಾಡ್ತಾರೆ ಭೂಮಿ ಒಂದು ಅಗ್ನಿ ಅಂತ ಚಿಂತನೆ ಮಾಡಿದ್ಮೇಲೆ ಬೇರೆ ಅಗ್ನಿಗೆ ಇರುವಂತ ಇಲ್ಲೂ ಕೂಡ ಸಮಿತಿ ಹೊಗೆ ಜ್ವಾಲ ಕೆಂಡ ಕಿಡಿ ಇದೆಲ್ಲ ಇರಬೇಕು ಸಂವತ್ಸರ ಅಂದರೆ ವರ್ಷ ವರ್ಷಕ್ಕೊಮ್ಮೆ ಸಸ್ಯಗಳು ಸಾಮಾನ್ಯವಾಗಿ ಫಲವನ್ನು ಬಿಡ್ತಾವೆ ಭೂಮಿ ವರ್ಷಕ್ಕೊಮ್ಮೆ ಸಸ್ಯಗಳಲ್ಲಿ ಫಲವನ್ನು ಉಂಟು ಇದೆ ವರ್ಷ ಅನ್ನೋದು ಉಪಲಕ್ಷಣ ಆಯಾ ಕಾಲದಲ್ಲಿ ಆಯಾ ಬೆಳೆ ಅಂತ ಆದ್ದರಿಂದ ಅಗ್ನಿಗೆ ಸಮಿತ್ತಿನಂತೆ ಭೂಮಿಗೆ ಆಯಾ ಫಲಕಾಲ ಅನ್ನೋದು ಅವಶ್ಯಕ ವಿಹಾಯಸ ಆಕಾಶ ರಾತ್ರಿ ಕಾಲದಲ್ಲಿ ಈ ಸಸ್ಯಗಳಿಗೆ ಚಂದ್ರನ ಕಿರಣಗಳಿಂದ ಅಮೃತ ಸಹೇಚನೆ ಅನ್ನೋದಾಗತ್ತೆ ಭೂಮಿ ವಿಶೇಷವಾಗಿ ಸಸ್ಯ ಸಮೃದ್ಧಿಂದ ಸಂಪದ್ಭರಿತವಾಗತ್ತೆ ಇಲ್ಲಿ ಸಂಕರ್ಷಣ ರೂಪಿನೇ ನಿಯಾಮಕ ಆದ್ದರಿಂದ ಸಂಕರ್ಷಣ ನಾರಾಯಣ ಸಂಕರ್ಷಣ ವಾಸುದೇವ ಸಂಕರ್ಷಣ ಸಂಕರ್ಷಣ ಸಂಕರ್ಷಣ ಪ್ರದ್ಯುಮ್ನ ಸಂಕರ್ಷಣ ಅನಿರುದ್ಧ ಅಂತ ಎಲ್ಲ ಭಗವದ್ ದೇವತೆಗಳು ಚಿಂತನೆ ಮಾಡಿ ಜೀವನನ ಭೂಮಿಯಲ್ಲಿ ಸಸ್ಯ ಧಾನ್ಯ ಮುಂತಾದವುಗಳಲ್ಲಿ ಸೇರಿಸ್ತಾರೆ ಎಲ್ಲ ಭಗವದ್ ರೂಪಗಳು ಕೂಡ ಅವನಿಗೆ ಆಶಯವಾಗಲಿ ಅಂಥೇಳಿ ಈ ರೀತಿಯಾಗಿ ಜೀವನ ಪರವಾಗಿ ದೇವತೆಗಳು ಪರಮಾತ್ಮನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ ಈ ಕಾರ್ಯವನ್ನೇ ಶ್ರೇಷ್ಠವಾಗಿರ್ತಕ್ಕಂಥ ಪವಿತ್ರ ಯಜ್ಞ ಅಂತ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡ್ತಾರೆ ಇಲ್ಲಿ ವರ್ಷವೆಂಬಾಹುತಿಗಳಿಂದ ಅಂದರೆ ವರ್ಷ ಅಂದರೆ ಇಯರ್ ಅಂತೀವಲ್ಲ ಇಂಗ್ಲೀಷ್ ಅದಲ್ಲ ವರ್ಷ ಅಂದರೆ ಸಂಸ್ಕೃತದಲ್ಲಿ ಮಳೆ ಅಂಥೇಳಿ ಆದ್ದರಿಂದ ಮಳೆಯನ್ನು ಆಹುತಿ ಅಂಥೇಳಿ ಮಳೆ ನೀರಿನಲ್ಲಿರ್ತಕ್ಕಂಥ ಜೀವ ಅನ್ನ ಆಹುತಿ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಸರ್ವರೂಪಾತ್ಮಕನ ಚಿಂತಿಸುತ್ತಾ ಈ ರೀತಿಯಾಗಿ ಐದು ರೂಪಗಳಲ್ಲಿರ್ತಕ್ಕಂಥ ಪಂಚರೂಪಿ ಪರಮಾತ್ಮನನ್ನು ಚಿಂತನೆ ಮಾಡಿ ಆ ದೇವತೆಗಳು ಮಳೆ ನೀರಿನ ಮೂಲಕ ಆ ಭೂಮಿಯಿಂದ ಆ ಧಾನ್ಯದೊಳಗೆ ಪ್ರವೇಶ ಮಾಡಿಸಿ ಸಕಲರೊಳಗೆ ಅಧ್ವರ್ಯನಾಗಿರೋ ಈ ರೀತಿಯಾಗಿರ್ತಕ್ಕಂಥ ಹೋಮವನ್ನು ಮಾಡ್ತಾರೆ ಅಧ್ವರ್ಯ ಅಂತ ಹೇಳಿದರೆ ಅಧ್ವರ್ಯವು ಯಜ್ಞ ಮಾಡ್ತಕ್ಕಂಥ ಹದಿನಾರು ಋತ್ವಿಜರಲ್ಲಿ ಪ್ರಧಾನನಿಗೆ ಅಧ್ವರ್ಯ ಅಂತ ಕರೀತಾರೆ ಅವನೇ ಆಹುತಿಯಲ್ಲಿ ಆಹುತಿಯನ್ನು ಅಗ್ನಿಯಲ್ಲಿ ಸಮರ್ಪಣೆ ಮಾಡುವಂಥವೂ ಉಳಿದವರು ಬೇರೆ ಬೇರೆ ಯಜ್ಞ ಕಾರ್ಯವನ್ನು ನಡೆಸ್ತಾರೆ ಇಲ್ಲಿ ಅಧ್ವರಿಯು ಯಜ್ಞಗಳಲ್ಲಿ ಅಧ್ವರಿಯುವಂತೆ ಮೋಕ್ಷ ಸಾಧನದಲ್ಲಿ ಅಗ್ರೇಸರನಾಗಿರ್ತಕ್ಕಂಥ ಸಾಧಕ ಅಂತ ಯಾರು ಪಂಚಾಗ್ನಿವಿದ್ಯೆಯನ್ನು ತಿಳ್ಕೊತಾನೋ ಅವನು ಮೋಕ್ಷ ಸಾಧಕರಲ್ಲಿ ಅಗ್ರಸ್ಥಾನವನ್ನು ಗಳಿಸ್ತಾನೆ ಉಪನಿಷತ್ತುಗಳಲ್ಲೂ ಈ ವಿದ್ಯೆ ಕೇವಲ ರಾಜರುಗಳಲ್ಲಿ ಅಂದರೆ ಕ್ಷತ್ರಿಯರಲ್ಲಿ ಮಾತ್ರ ಇತ್ತು ಬ್ರಾಹ್ಮಣರಲ್ಲಿ ಇರಲಿಲ್ಲ ಆದ್ದರಿಂದ ರಾಜರು ಎಲ್ಲರನ್ನೂ ಆಳದ್ರು ಅಂತ ತಿಳಿಸ್ತಾರೆ ಮೊದಲಿಗೆ ಹೇಳಿದ್ವಲ್ಲ ಅಶ್ವೇತಕೇತು ಮತ್ತು ಪ್ರವಾಣ ರಾಜನ ಕತೆ ದೇವತೆಗಳೇ ಪಂಚಮಹಾಯಜ್ಞ ಮಾಡೋದ್ರಿಂದ ಅವರೇ ಎಲ್ಲರನ್ನೂ ಆಳ್ತಾರೆ ಆದರೆ ಅದನ್ನು ತಿಳಿದರೆ ರಾಜನ್ ಹೇಗೋ ಹಾಗೆ ನಾವು ಕೂಡ ಗಣ್ಯ ವ್ಯಕ್ತಿಗಳಾಗಿ ಇತರರಿಂದ ಗೌರವಿಸಲ್ಪಡ್ತೀವಿ ಅಂತ ದಾಸರಾಯರು ನಮಗೆ ಇದನ್ನು ಉಪದೇಶವನ್ನ ಮಾಡ್ತಾರೆ ಆದ್ದರಿಂದ ವರ್ಷ ಬೆಂಬ ಆಹುತಿಗಳಿಂದಲೇ ವರ್ಷ ಅಂದರೆ ಮಳೆ ಮಳೆ ನೀರನ್ನೇ ಆಹುತಿಯಿಂದ ಆ ರೀತಿಯಾಗಿ ಚಿಂತನೆ ಮಾಡಿ ಹರಿಯ ಮೆಚ್ಚಿಸಿ ಸಕಲರೊಳಗೆ ಅಧ್ವರ್ಯನಾಗಿರು ಅಂತಂದರೆ ಆ ಯಜ್ಞದಲ್ಲಿ ಹೇಗೆ ಅಧ್ವರ್ಯ ಅಂತ ಹೇಳಿದರೆ ಅವನು ಪ್ರಧಾನ ಅಂತ ಹೇಳ್ತೀವೋ ಹಾಗೆ ನೀನು ಕೂಡ ಪ್ರಧಾನನಾಗಿ ಒಳ್ಳೆಯ ಗಣ್ಯ ವ್ಯಕ್ತಿಯಾಗಿ ಸರ್ವರೂಪಾತ್ಮಕರ ಚಿಂತಿಸುತ್ತಾ ಇರುವು ಈ ರೀತಿಯಾಗಿ ಶ್ರೇಷ್ಠ ಭವ್ಯ ವ್ಯಕ್ತಿತ್ವವನ್ನು ಹೊಂದುವಂಥವನಾಗು ಅಂತ ಈ ರೀತಿಯಾಗಿ ಉಪಾಸನೆಯ ಫಲಶೃತಿಯನ್ನು ಕೂಡ ಇಲ್ಲೇ ತಿಳಿಸ್ತಾರೆ